ಸಕಲ ಸದ್ಗುಣಪೂರ್ಣ ಜನ್ಮಾದಿ ಅಖಿಲ ದೋಷವಿದೂರ ಪ್ರಕಟ ಅಪ್ರಕಟ ಸದ್ವ್ಯಾಪಾರಿ ಗತ ಸಂಸಾರಿ ಕಂಸಾರಿ ನಕುಲ ನಾನಾ ನಿಯಾಮಕ ನಿಯಮ್ಯ ನಿರಾಮಯ ರವಿ ಪ್ರಕಟ ಸನ್ನಿವ ಪ್ರಭು ಸದಾ ಮಾಂ ಪಾಹಿ ಪರಮಾಪ್ತ ಸಕಲ ಸದ್ಗುಣಪೂರ್ಣ ಜನ್ಮಾದಿ ಅಖಿಲ ದೋಷದೂರ ಪರಮಾತ್ಮ ಒಲಿದರೆ ವ್ಯಕ್ತ ಅವ್ ಅವ್ಯಕ್ತನಾಗಿ ಇರ್ತಾನೆ ಪ್ರಕಟ ಅಪ್ರಕಟ ನಿರ್ದುಷ್ಟ ಕರ್ಮಗಳನ್ನು ವ್ಯಾಪಾರಗಳನ್ನೇ ಮಾಡ್ತಾನೆ ಅದಕ್ಕೆ ಸದ್ವ್ಯಾಪಾರಿ ಭಕ್ತರ ಸಂಸಾರವನ್ನ ಪರಿಹಾರ ಮಾಡ್ತಾನೆ ಗತ ಸಂಸಾರಿ ಕಂಸಾರಿ ಪ್ರಾಕೃತ ಶರೀರ ಇಲ್ಲದವನಾದ್ದರಿಂದ ಕುಲ ಇಲ್ಲದೇ ಅದರಿಂದ ನಕುಲ ನಾನಾ ರೂಪಗಳಿಂದ ನಿಯಮ್ಯ ನಿಯಾಮಕರಲ್ಲಿ ಇರ್ತಾನೆ ನಿರ್ದೋಷ ನಿರಾಮಯ ರವಿ ಪ್ರಕಾರ ಸೂರ್ಯ ಸಮೂಹದಂತೆ ಸನ್ನಿಭ ಭಾ ಅಂತ ಪ್ರಕಾಶಮಾನವಾಗಿ ಹೊಳಿತಾನೆ ಸರ್ವರಿಗೆ ಪ್ರಭು ಪರಮ ಆಪ್ತ ಇಂತಹ ಭಗವಂತನೇ ಮಾಂಪಾಹಿ ಮಾಂಪಾಹಿ ಸದಾಪಾಹಿ ಈ ರೀತಿಯಾಗಿ ಸ್ತೋತ್ರ ಮಾಡಬೇಕು ಅಂತ ತಿಳಿಸ್ತಾರೆ ಹೀಗೆ ಪರಮಾತ್ಮನ ಹಿರಿಮೆಯನ್ನು ಗರಿಮೆಯನ್ನು ಮತ್ತೊಂದು ರೀತಿಯಲ್ಲಿ ವಿಶೇಷವಾಗಿ ವರ್ಣನೆಯನ್ನು ಮಾಡುತ್ತಾರೆ ಪರಮಾತ್ಮ ಪ್ರಕಟಾಪ್ರಕಟ ಅಂದರೆ ಪ್ರಕಟನೂ ಹೌದು ಅಪ್ರಕಟನೂ ಹೌದು ಅಂದರೆ ವ್ಯಕ್ತ ಅವ್ಯಕ್ತ ರೀತಿಯಲ್ಲಿ ಸಜ್ಜನರಿಗೆ ಪ್ರಕಟನಾಗ್ತಾನೆ ವ್ಯಕ್ತನಾಗ್ತಾನೆ ದುರ್ಜನರಿಗೆ ಎಂದೂ ಪ್ರಕಟನಾಗೋದಿಲ್ಲ ತನ್ನ ರೂಪಾದಿಗಳ ದರ್ಶನವನ್ನು ಕೊಡೋದಿಲ್ಲ ದೂರದ್ದೂರ ತರಂ ಎತ್ತು ತದೇವಾಂತಿಕಂ ಅಂತಿಕಾತ್ ಕಂಸ ಸಾವಿರ ತಲೆಯ ಮಹಾದೈತ್ಯನಾಗಿರ್ತಕ್ಕಂಥ ಕಾಲನೇಮಿಯ ಅವತಾರ ಅವನಿಗೆ ಬ್ರಹ್ಮದೇವರ ವರವು ಕೂಡ ಇತ್ತು ಅವನು ದುಷ್ಕಾಮಕ್ಕೆ ದುಷ್ಟಕಾಮಗಳಿಗೆ ಅಭಿಮಾನಿ ಅಂಥವನನ್ನು ಸಂಹಾರ ಮಾಡಿದವನು ಅನ್ನೋದು ಭಗವಂತನ ಬ್ರಹ್ಮೋತ್ತಮತ್ವಕ್ಕೆ ಸರ್ವೋತ್ತಮತ್ವಕ್ಕೆ ಸಾಕ್ಷಿ ಅಂತ ತಿಳಿಸ್ತಾರೆ ಇಂತಹ ಪರಮಾತ್ಮ ಪರಮ ಆಪ್ತ ಸಕಲ ಸಜ್ಜನರಿಗೆ ಎಲ್ಲರೂ ಆಪ್ತರಾಗಿರೋದೇ ಭಗವಂತನ ದೇಹದಿಂದ ಸಪ್ತವಾಹನ ನಿಖಿಳ ಜನರಲ್ಲೂ ಆಪ್ತನ ವ್ಯಾಪ್ತನಾದುದರಿಂದ ಸರ್ವರು ಆಪ್ತರಾಗಿ ಕಾಲದಿ ಹಿತವ ಕೈಕೊಂಡು ಅಂತ ಸಪ್ತವಾಹನ ನಾಮಕ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿರೋದ್ರಿಂದ ಸರ್ಬರು ಆಪ್ತರಾಗಿ ಹರು ಹೀಗೆ ಒಬ್ಬರು ಇನ್ನೊಬ್ಬರಿಗೆ ನೇತೃತ್ವ ಭಾವವನ್ನು ಹೊಂದಬೇಕು ಅಂತಾದರೂ ಅದು ಭಗವಂತನ ಅನುಗ್ರಹದಿಂದ ಭಗವಂತನ ಅವನು ಮಾತ್ರ ತಾನಾಗಿಯೇ ಸಜ್ಜನರಿಗೆ ಆಪ್ತ ಅದಕ್ಕೆ ಪರಮ ಆಪ್ತ ಎಲ್ಲ ಬಗೆಯಿಂದ ಎಲ್ಲ ಕಾಲದಲ್ಲೂ ಎಲ್ಲರನ್ನೂ ರಕ್ಷಣೆ ಮಾಡ್ತಾನಾದ್ದರಿಂದ ಪರಮ ಆಪ್ತ ವೇದವ್ಯಾಸ ರೂಪದಿಂದ ಉಪದೇಶ ಮಾಡಿದ್ರಿಂದಲೂ ಪರಮ ಆಪ್ತ ಹೀಗೆ ಪರಮಾತ್ಮ ಎಲ್ಲರಿಗಿಂತ ಅತ್ಯಂತ ನಿಕಟಗನು ತಾನಾಗಿ ಪರಮ ಆಪ್ತನಾಗಿರೋನು ಅನಿಮಿತ್ತ ಬಂದು ಪರಮಾತ್ಮ ಹೇಗಿದಾನೆಂದರೆ ರವಿ ಪ್ರಕಾರ ಸನ್ನಿಭ ಅನಂತ ಅನಂತ ಸೂರ್ಯ ಕ ಪ್ರಕಾಶನಾಗಿರ್ತಕ್ಕಂಥವನು ಸೂರ್ಯ ಸಹಸ್ರಸ ಸಾವಿರಾರು ಸೂರ್ಯಗಳ ಪ್ರಕಾಶವನ್ನು ಒಟ್ಟಿಗೆ ಸೇರಿಸಿದ್ರು ಪರಮಾತ್ಮನ ಪ್ರಕಾಶಕ್ಕೆ ಸಾಟಿ ಇಲ್ಲ ಸ್ವಪ್ರಕಾಶತ್ವವನ್ನು ಹೊಂದಿರೋನು ಸೂರ್ಯ ಚಂದ್ರ ಅಗ್ನಿ ನಕ್ಷತ್ರಗಳು ಜಗತ್ತಿನಲ್ಲಿರುವಂಥ ಎಲ್ಲ ಪ್ರಕಾಶಮಾನ ವಸ್ತುಗಳಿಗೂ ಕೂಡ ಭಗವಂತನ ಅಧೀನದಿಂದಲೇ ಪ್ರಕಾಶತ್ವನ ಗುಣಧರ್ಮ ಅದಕ್ಕೆ ನಿಯಾಮಕ ಪರಮಾತ್ಮ ಸ್ವಪ್ರಕಾಶತ್ವವನ್ನು ಹೊಂದಿರೋನು ಹೀಗೆ ಅನಂತಾನಂತ ಸೂರ್ಯ ಪ್ರಕಾಶ ಅಂತ ಹಾಗಿದ್ರೆ ಭಾರೀ ಶಕೆ ಕಾವು ಈ ರೀತಿಯಾಗಿರ್ಬೋದಾ ಅಂತ ಕೇಳಿದ್ರೆ ಸೂರ್ಯ ಕೋಟಿ ಪ್ರತೀಕಾಶಂ ಚಂದ್ರಕಾಂತಿ ಸುಶೀತಲಂ ಅಂತ ಅಷ್ಟೇ ತಂಪಾಗಿ ಹಹ್ಲಾದಕರವಾಗಿ ಇರೋನು ಭಗವಂತ ನಕುಲ ಅಂದರೆ ಜಾತಿ ಕುಲರಹಿತನಾದವನು ಭಗವಂತ ಅದರಿಂದ ಕುಲರಹಿತನಾದ್ದರಿಂದ ಅವನಿಗೆ ನಕುಲ ಅಂತ ನಕುಲ ನಾನಾ ರೂಪ ಸಮಸ್ತ ಸಮಸ್ತರು ಪದವನ್ನಾಗಿ ತೊಗೊಂಡ್ರೆ ಮುಂಗುಸಿಗೆ ನಕುಲ ಮೊದಲಾಗಿರ್ತಕ್ಕಂಥ ಸಕಲ ಪ್ರಾಣಿಗಳಲ್ಲೂ ಆಯಾ ರೂಪಗಳಿಂದ ನೆಲೆಸಿರೋನು ಅಂತಲೂ ತಿಳಿಸ್ತಾರೆ ಗತ ಸಂಸಾರ ಅಂದರೆ ಮುಕ್ತರು ಗತ ಸಂಸಾರಿ ಅಂದರೆ ಅಂತಹ ಮುಕ್ತರಿಗೆ ಆಶ್ರಯದಾತನಾದವನು ಮುಕ್ತಾನ ಪರಮಾಗತಿ ಅಂತ ಮುಕ್ತ ಅಮುಕ್ತ ಎಲ್ಲರಿಗೂ ಕೂಡ ಪರಮ ಮುಖ್ಯ ವೃತ್ತಿಯಿಂದ ಆಶ್ರಯ ಕೊಡೋನು ಅಂತ ಪರಮಾತ್ಮನೇ ನಿಯಮ್ಯ ನಿಯಾಮಕ ಅಂದರೆ ಸ್ವತಂತ್ರ ಅಂತ ಪೂಜ್ಯ ಪೂಜಕ ಬಾಧ್ಯ ಬಾಧಕ ಪ್ರೇರ್ಯ ಪ್ರೇರಕ ಸೇವ್ಯ ಸೇವಕ ಈ ರೀತಿಯಾಗಿ ನಿರಾಮಯ ಆಮಯ ಅಂದರೆ ರೋಗಗಳು ದೋಷಗಳು ಪರಮಾತ್ಮ ನಿರಾಮಯ ದೋಷ ದೂರ ಗುಣ ಪರಿಪೂರ್ಣ ಹೀಗೆ ಎಲ್ಲ ಪರಮಾತ್ಮನಿಗೆ ಕೊಟ್ಟಿರುವಂಥ ವಿಶೇಷಣಗಳು ಕೂಡ ಅಸಾಧಾರಣ ಲಕ್ಷಣಗಳನ್ನೇ ಹೇಳ್ತಾಯಿದೆ ಹೀಗೆ ಇಂತಹ ಪರಮಾತ್ಮ ನಿರಾಮಯ ಅಂತ ಉಪಾಸನೆ ಮಾಡಿದ್ರೆ ನಮಗೆ ಸಂಸಾರ ಅನ್ನೋ ರೋಗವನ್ನೇ ಬಿಡುಗಡೆ ಮಾಡ್ತಾನೆ ಯಮ್ ಯಥಾ ಯಥ ಉಪಾಸಿ ತದೇವೋ ಭವತಿ ಅಂತ ಇಂಥ ಪರಮಾತ್ಮನನ್ನು ನಾವು ಪ್ರಭು ಸದಾ ಮಾಂ ಪಾಹಿ ಪರಮ ಆಪ್ತ ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಅಂತ ತಿಳಿಸ್ತಾನೆ